ಅಹಂಕಾರಿಕ ಪ್ರಾಣದೇವರ ಸ್ತೋತ್ರ ಚಾರುತರ ನವೋವಿಧ ಭಕುತಿ ಗಂಭೀರವಾರಾಹಿಯೋಳು ಪರಮೋದಾರ ಮಹಿಮನ ಹೃದಯ ಪಣಿಪತಿ ಪೀಠದಲ್ಲಿ ಭಜಿಪ ಭೂರಿ ಕರ್ಮಾಕಾರ ನೆನಸುವ ಶರೀರಮಾನಿ ಪ್ರಾಣಪತಿ ಪದ ವಾರಿರುಹ ಕಾನಮಿಸುವೆ ಮದ್ಗುರು ರಾಯರಹುದೆಂದು ಚಾರು ಅಂದರೆ ಸುಂದರವಾದ ಮನೋಹರವಾದ ಅಂತ ಚಾರುತರ ನವೋವಿಧ ಭಕುತಿ ಮನೋಹರವಾದ ನವೋ ನವೋಧ ಭಕ್ತಿಯನ್ನು ಆಳವಾದ ಸಮುದ್ರದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಪರಮಶ್ರೇಷ್ಠ ಮಹಿಮೆಯನ್ನು ಹೊಂದಿರುವಂತ ಭಗವಂತನನ್ನು ತನ್ನ ಹೃದಯನ್ನು ಶ್ರೇಷ್ಠ ನಾಗಪೀಠದಲ್ಲಿ ಹೃದಯ ಪಣಿಪತಿ ಪೀಠದಲ್ಲಿ ಭಜಿಪ ಭಜಿಸುತ್ತಿರುವಂತಹ ಹೆಚ್ಚಿನ ಕರ್ಮಗಳಿಗೆ ಕಾರಣ ಶರೀರ ಅಭಿಮಾನಿಯಾಗಿರ್ತಕ್ಕಂಥ ಅಹಂಕಾರಿಕ ಪ್ರಾಣನ ಅವರು ಮದ್ಗುರುರಾಯರ ಹುದೂ ಆ ನಮಿಸುವೆ ಅವರು ನನ್ನ ಗುರುಗಳು ಅಂಥೇಳಿ ಈ ರೀತಿಯಾಗಿ ಭಕ್ತಿಯಿಂದವರೆಗೆ ನಮಸ್ಕಾರವನ್ನು ಮಾಡ್ತೀನಿ ನವವಿಧ ಭಕ್ತಿ ಅಂದರೆ ಶ್ರವಣಂ ಕೀರ್ತನ ವಿಷ್ಣೋ ಸ್ಮರಣ ಪಾದ ಸೇವನ ಅರ್ಚನಂ ವಂದನಂ ದಾಸ್ಯಂ ಸಕ್ಯಂ, ಆತ್ಮನಿವೇದನಂ. ನಿವೇದನಂ ಹೀಗೆ ಭಾಗವತದಲ್ಲಿ ತಿಳಿಸಿರುವಂತಹ ಒಂಬತ್ತು ಬಗೆಯ ಭಕ್ತಿ ಗಂಭೀರವಾರಾಶಿ ಆ ರೀತಿಯಾಗಿರುವಂತಹ ಆಳವಾದ ಸಾಗರದಲ್ಲಿ ಹೃದಯ ಪಣಿಪತಿ ಮನೋಭಿಮಾನಿ ಶೇಷ ಅನ್ನು ಪೀಠದಲ್ಲಿ ಪರಮ ಉದಾರ ಮಹಿಮನ ಅತಿ ಶ್ರೇಷ್ಠ ಸರ್ವೋತ್ತಮನಾದ ಭಗವಂತನನ್ನು ಭಜ್ಜಿಪ ಆರಾಧಿಸುವ ಭೂರಿ ಕರ್ಮಾಕರ ಮಹಾಕಾರ್ಯಗಳೆಲ್ಲಕ್ಕೂ ಆಶ್ರಯನಾಗಿರುವ ಶರೀರಮಾನಿ ಪ್ರಾಣಪತಿ ಶರೀರಕ್ಕೆ ಅಭಿಮಾನಿಯಾಗಿರುವಂಥ ಅಹಂಕಾರಿಕ ಪ್ರಾಣನ ಪದವಾರಿರುಹಕ್ಕೆ ಪಾದ ಕಮಲಕ್ಕೆ ನಾನು ಈತನು ಶ್ರೀಮದ್ ಗುರುರಾಯನೆಂದು ನನ್ನ ಶ್ರೇಷ್ಠ ಗುರು ಅಂತ ಆನಮಿಸುವೆಂದರೆ ಚೆನ್ನಾಗಿ ನಮಸ್ಕಾರವನ್ನು ಭಕ್ತಿಯಿಂದ ಮಾಡ್ತೀನಿ ಅಂತ ಅರ್ಥ ಶರೀರಮಾನೆ ಅಹಂಕಾರಿಕ ಪ್ರಾಣ ನಲವತ್ತೊಂಬತ್ತು ಮರುತ್ಗಳಲ್ಲಿ ಪ್ರಧಾನ ನನಗೆ ಗುರು ಗುರುರಾಯ ಏಕೆಂದರೆ ನನ್ನ ಶರೀರದಲ್ಲಿ ಅವನು ಅಭಿಮಾನಿಯಾಗಿದ್ದು ನನ್ನ ಶರೀರದಲ್ಲಿ ನಾನಾ ಅತಿ ಸುಂದರವಾಗಿರ್ತಕ್ಕಂಥ ನವವಿಧ ಭಕ್ತಿ ರಸಸಾಗರದಲ್ಲಿರುವಂತಹ ಹೃದಯವನ್ನು ಯೋಗ ಪೀಠದಲ್ಲಿ ಸರ್ವೋತ್ತಮನಾದ ಅದ್ಭುತ ಮಹಿಮಾ ಸಂಪನ್ನನಾದ ನನ್ನ ಬಿಂಬನನ್ನು ಕೂಡಿಸಿ ನನಗಾಗಿ ಆರಾಧನೆಯನ್ನು ಮಾಡ್ತಾನೆ ನನ್ನಿಂದ ಆರಾಧನೆಯನ್ನು ಮಾಡಿಸ್ತಾನೆ ಆದ್ದರಿಂದ ಅವನು ನನ್ನ ಗುರು ಆಚಾರ್ಯ ತಾನು ಆಚಾರ ಮಾಡಿ ಶಿಷ್ಯನಿಂದಲೂ ಆಚಾರ ಮಾಡಿಸೋನು ಆಚಾರ್ಯ ತತ್ವಾಭಿಮಾನಿಗಳೆಲ್ಲರೂ ಹೀಗೆ ಅಧ್ಯಾತ್ಮದಲ್ಲಿ ತತ್ವಗಳಲ್ಲಿ ಅಭಿಮಾನಿಗಳಾಗಿ ಕುಳಿತು ಅಲ್ಲಿಯೇ ಇರುವಂತ ಬಿಂಬನನ್ನು ಆರಾಧನೆ ಮಾಡಿ ನಮ್ಮಿಂದನೂ ಅಂದ್ರೆ ಜೀವನಿಂದನೂ ಶರೀರಮಾನಿಯಾದ ಈ ಸಾಮಾನ್ಯ ಜೀವನಿಂದನೂ ಕೂಡ ಆರಾಧನೆಯನ್ನು ಈ ರೀತಿಯಾಗಿ ಮಾಡಿಸ್ತಾರೆ ಆಚಿನೋತಿ ಆಚಾರಾನ್ ಆಚಾರಾನ್ ಗ್ರಾಹಯತ್ಯುತ ಸ್ವಯಂ ಆಚರತೆ ಸ ಆಚಾರ್ಯ ಇದು ಸ್ಮೃತ ಹೀಗೆ ಅವರ ಗುರುಗಳು ಉತ್ತಮ ಗುರುಗಳು ಸಾಮಾನ್ಯ ಗುರುಗಳು ಹೊರಗೆ ಉಪದೇಶ ಮಾಡಿ ಆಚಾರವನ್ನ ಮಾಡಿಸ್ತಾರೆ ತತ್ವೇಷರು ಒಳಗೇ ನಮಗೆ ಬಿಂಬರಾಗಿ ಕುಳಿತು ತಾವು ಆಚಾರ ಮಾಡಿ ಪ್ರತಿಬಿಂಬರಾಗಿರ್ತಕ್ಕಂಥ ನಮ್ಮಿಂದನೂ ಉತ್ತಮ ಕಾರ್ಯಗಳನ್ನು ಆಚಾರವನ್ನು ಮಾಡಿಸೋದು ಮತ್ತಷ್ಟು ವಿಶೇಷ ವಿಶೇಷ ಅದು ಆದ್ದರಿಂದ ಅವರು ಸಾಮಾನ್ಯ ಗುರುಗಳೆಲ್ಲ ಗುರುರಾಯರು ಅಂದರೆ ಗುರುಗಳಲ್ಲಿ ಶ್ರೇಷ್ಠರು ಅಂತ ಅರ್ಥ ಭಕ್ತಿ ಸಾಗರದಲ್ಲಿ ಹೃದಯ ಪಣಿಪತಿ ಪೀಠದಲ್ಲಿ ಭಗವಂತನನ್ನು ಆರಾಧಿಸೋದು ಕೂಡ ಬಹಳ ಉತ್ತಮವಾಗಿರ್ತಕ್ಕಂಥ ಆರಾಧನೆ ಕ್ಷೀರ ಕ್ಷೀರಸಾಗರಾಯ ನಮಃ ಶ್ವೇತದೀಪಾಯ ನಮಃ ಭಗವತೋ ಯೋಗ ಪೀಠಾತ್ಮನೇ ಅನಂತಾಯ ನಮಃ ಈ ರೀತಿಯಾಗಿ ಕ್ಷೀರಸಾಗರದಲ್ಲಿ ಅನಂತ ನಾಗನ ಅನ್ನೋ ಯೋಗ ಪೀಠದಲ್ಲಿ ಆರಾಧನೆ ಮಾಡೋದು ಬಾಹ್ಯದಲ್ಲಿ ಮಾಡುವಂತಹ ಸರ್ವ ಆರಾಧನೆ ಅಧ್ಯಾತ್ಮದಲ್ಲಿ ಅಯಾ ಜೀವರಿಗೆ ಅಸಾಧಾರಣವಾಗಿ ಅವರ ಭಕ್ತಿ ಸಾಗರದಲ್ಲಿರುವಂತಹ ಅವರ ಹೃದಯ ಸಿಂಹಾಸನದಲ್ಲಿ ಅವರ ಬಿಂಬವನ್ನು ಆರಾಧನೆ ಮಾಡೋದು ಅಸಾಧಾರಣವಾಗಿರ್ತಕ್ಕಂಥ ಮಹಾಫಲ ಮೋಕ್ಷದಾಯಕವಾಗಿರ್ತಕ್ಕಂಥ ಆರಾಧನೆ ಆಗತ್ತೆ ಹೃದಯ ಸಿಂಹಾಸನವು ಹೃದಯದ ಮನಸ್ಸಿನ ಅಭಿಮಾನಿಯಾಗಿರ್ತಕ್ಕಂಥ ಶೇಷ ನಾಗ ಅಂದರೆ ಪಣಿಪತಿ ಸ್ವರೂಪದ ಯೋಗ ಆಗಿದೆ ಹೀಗೆ ಅಹಂಕಾರಿಕ ಪ್ರಾಣನನ್ನ ಮದ್ಗುರುರಾಯ ನನ್ನ ಮಹಾಗುರು ಅಂತ ಸ್ತೋತ್ರ ಮಾಡ್ತಾರೆ ದಾಸರಾಯರು ತತ್ವೇಷರು ತತ್ವಾಭಿಮಾನಿ ದೇವತೆಗಳು ನಮ್ಮಿಂದ ಮಾಡಿಸುವಂತಹ ಮಾನಸ ಪೂಜೆಯನ್ನು ನಾವು ಅನುಸಂಧಾನ ಮಾಡಿ ಅವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಮಗೆ ಮಾರ್ಗದರ್ಶನವನ್ನು ಕೂಡ ಇಲ್ಲಿ ಮಾಡ್ತಾರೆ